ಇಂದು ನಾದನು ನಹುಶ ಚಕ್ರವರ್ತಿಯು ಸತೀ ದ್ವಿತೀಯನಾಗಿ ಹಂಸದ ತೂಲಿಕಾ ಕಲ್ಪದಲ್ಲಿ ಶೈಯಾ ಮಂದಿರದ ನಾಲ್ಕು ಮೂಲೆಗಳಲ್ಲಿ ರತ್ನಖಚಿತವಾದ ಸುವರ್ಣ ಸುವರ್ಣಮಯವಾದ ದೀಪದ ಮಲ್ಲಿಗಳು ಸುವಾಸಿತ ಘೃತ ತೈಲಗಳ ದೀಪಗಳನ್ನು ಹೊತ್ತು ನಿಂತಿವೆ ಗೋಡೆಗಳಲ್ಲಿರುವ ಜೀವರತ್ನಗಳು ಆ ದೀಪಗಳ ಕಾಂತೀಯ ಕಿರಣಗಳನ್ನು ಪ್ರತಿಫಲಿಸಿ ಮಂದಿರವೆಲ್ಲವೂ ಮಂದಪ್ರಭಾ ಸುಂದರವಾಗುವಂತೆ ಮಾಡಿದೆ ಆ ಗೋಡೆಗಳ ಮೇಲೆ ಇಟ್ಟು ಇರುವ ತೈಲ ಚಿತ್ರಗಳ ಮುಂದೆ ಮಂದಾಸನಗಳಲ್ಲಿ ಇಟ್ಟಿರುವ ಪುಷ್ಪಕ ರಂಡಗಳು ಹರಡಿರುವ ತೈಲ ಘೃತಗಳ ಸುವಾಸನೆಗೆ ತಮ್ಮ ಸುವಾಸನೆಯನ್ನು ಕೊಟ್ಟು ಇಲ್ಲಿ ಪುಷ್ಪೋಧಾನದ ಭ್ರಾಂತಿಯನ್ನು ತರುವಂತಿದೆ ತಲ್ಪದ ಮೇಲಿರುವ ಛತ್ತಿನಲ್ಲಿ ಕೆತ್ತಿರುವ ವಜ್ರಾದಿಗಳು ತಮ್ಮ ಹೊಳಪಿನಿಂದ ನೀಲಾಕಾಶವನ್ನು ನೆನಪಿಗೆ ತಂದರೆ ಆ ಮಂದಿರದ ಮೇಲ್ಛಾವಣಿಯ ಗೋಡೆಗಳು ತಮ್ಮ ನಕ್ಷತ್ರ ಚಿತ್ರಗಳಿಂದ ಈ ಭಾವನೆಯನ್ನು ಸ್ಥಿರಗೊಳಿಸುತ್ತಿವೆ ಮಂದಿರದಲ್ಲಿ ಹಾಸಿರುವ ರತ್ನಗಂಬಳಿಯ ಮೃದುವ ಗಂಬಳಿಯು ಮೃದುವಾಗಿ ಪ್ರಿಯವಾಗಿ ತನ್ನ ಕೆಳಗೆ ನೆಲವೇ ಇಲ್ಲವೇನೋ ಇದು ಯಾವುದೋ ಪುಷ್ಪಮೇಘಗಳ ಲೋಕದ ನೆಲವೇನೋ ಎಂಬಂತೆ ಇದೆ ಬೆಳಗಿನ ಜಾವ ಮೂರನೇ ಪ್ರಹರವು ಮುಗಿದು ನಾಲ್ಕನೇ ಪ್ರಹರವು ಆರಂಭವಾಗುವ ಕಾಲ ಅರಸನನ್ನು ಎಚ್ಚರಿಸುವ ಎದುರಿನ ಮಹಡಿಯ ಮೇಲೆ ವಾದ್ಯಗಳೆಲ್ಲವೂ ಮೃದುವಾಗಿ ನುಡಿಯುವುದಕ್ಕೆ ಸಿದ್ದವಾಗಿವೆ ವಾದ್ಯಕಾರರು ಬಂದು ಕುಳಿತುಕೊಂಡು ವಾದ್ಯಕೋಷ್ಠಿಗೆ ಅನಿ ಮಾಡಿಕೊಳ್ಳುತ್ತಿದ್ದಾರೆ ಆ ಸಮಯದಲ್ಲಿ ಅರಸನಿಗೆ ಒಂದು ಕನಸಾಯಿತು ಅರಸನು ಉದ್ಯಾನದಲ್ಲಿ ವಿರಾಜು ವಿರಜಾದೇವಿಯೊಡನೆ ಕಮಲಪುಷ್ಪದ ಕೊಳದಲ್ಲಿ ಆಟವಾಡಬೇಕೆಂದು ಇಳಿಯುತ್ತಿದ್ದಾನೆ ಮಗ್ಗುಲಲ್ಲಿದ್ದ ಮೃಗಾಲಯದಿಂದ ಸಿಂಹವನ್ನು ತಪ್ಪಿಸಿಕೊಂಡು ಅರಸನ ಹತ್ತಿರಕ್ಕೆ ಓಡಾಡಿ ಬರುತ್ತಿದೆ ವಿರಜಾದೇವಿಯು ಭಯದಿಂದ ಅದನ್ನು ತೋರಿಸುತ್ತಾಳೆ ಅರಸನು ವಿಶ್ವಾಸದಿಂದ ಅದನ್ನು ಹಿಡಿದು ಅದರ ಮೇಲೆ ಕುಳಿತುಕೊಳ್ಳುತ್ತಾನೆ ಅದು ಆಕಾಶಕ್ಕೆ ಹಾರುತ್ತದೆ ಅಲ್ಲಿ ಸುಧಾಕಲಶದಂತಿರುವ ಚಂದ್ರನ ಬಳಿಗೆ ಹೋಗುತ್ತದೆ ಚಂದ್ರನು ಸಶರೀರನಾಗಿ ಧನವಾಗಿ ನೀರ್ಗಲ್ಲಿನಂತೆ ಮೆರೆಯುತ್ತಾ ನಾನೇ ಬರಬೇಕೆಂದಿದ್ದೆ ನೀನೇ ಬಂದೆ ಒಳ್ಳೆಯದಾಯಿತು ಎನ್ನುತ್ತಾ ಒಂದು ರಹಸ್ಯವನ್ನು ಕೇಳು ಇಂದು ದೇವ ಋಷಿ ಪಿತೃಗಣಗಳು ಬಂದು ನಿನಗೆ ಇಂದಪಟ್ಟುವನ್ನು ಒಪ್ಪಿಸುವರು ಅದರಲ್ಲಿ ಮೋಸ ಹೋಗದಂತೆ ನೋಡಿಕೆ ವಾದ್ಯಗಳ ಮೊಳಗುವಿಕೆಯಿಂದ ಎಚ್ಚರವಾಯಿತು ಅರಸನು ವಿರಾಜದೇವಿ ವಿರಜಾದೇವಿಯನ್ನು ಆಲಂಗಿಸಿಕೊಂಡು ಇನ್ನೂ ಒಂದು ಗಳಿಗೆ ಇದ್ದನು ಆಕೆಯು ಎಚ್ಚುತ್ತಿರುವುದನ್ನು ಅರಿತು ಆಕೆಗೆ ಆ ಶುಭ ಸ್ವಪ್ನ ವೃತ್ತಾಂತವನ್ನು ಹೇಳಿ ಆಕೆಯು ಕನಸು ನಿಜವಾಗಲಿ ನನ್ನೊಡನೆಯನ್ನು ನನ್ನೊಡೆಯನನ್ನು ಇಂದೆ ಪಡೆಯುವ ಭಾಗ್ಯವು ಮೂರು ಲೋಕಗಳಿಗೂ ಬರಲಿ ಎಂದು ಹಾರೈಸಿ ಕೈ ಮುಗಿಯುತ್ತಿರಲು ಎದ್ದನು ಅಂದು ಆತನು ದೇವಗೃಹದಲ್ಲಿ ಆರಾಧನೆಯನ್ನು ಮುಗಿಸಿಕೊಂಡು ಅಗ್ನಿಗೇಹಕ್ಕೆ ಒಂದು ಅಗ್ನಿಪೂಜೆಯನ್ನು ನೆರವೇರಿಸುತ್ತಿರುವಾಗ ಯಜ್ಞೇಶ್ವರನು ದರ್ಶನ ಕೊಟ್ಟನು ಮೇಷಾರೂಢನಾಗಿ ಜಟ ಆ ಮೂರ್ತಿಯನ್ನು ಕಂಡು ನಹೇಶ್ವ ದಂಪತಿಗಳು ವಿಶೇಷ ಪೂಜೆಯನ್ನು ಒಪ್ಪಿಸಿದನು ಯಜ್ಞೇಶ್ವರನು ಹೆಸರು ದೇವ ಋಷಿ ಪಿತ್ವಗಳು ಪ್ರತಿನಿಧಿಗಳು ದೇವ ಋಷಿ ಪ್ರತಿನಿಧಿಗಳು ನಿನ್ನನ್ನು ಕಾಣಲು ಬರುವರು ಧರ್ಮಾಂಗಣದಲ್ಲಿ ಪ್ರತೀಕ್ಷಿಸುತ್ತಿರು ಎಂದು ಹೇಳಿ ಮರ್ಯಾದನು ಅರಸನು ಪತ್ನಿ ಸಮೇತನಾಗಿ ಧರ್ಮಾಂಗಣಕ್ಕೆ ಬಂದನು ಅರಸನಪ್ಪಣೆಯಿಂದ ಪುರೋಹಿತನು ಮಧುಪರ್ಕ ಪೂಜಾ ಸಾಮಗ್ರಿಗಳೊಡನೆ ಬಂದು ಕಾದಿದ್ದನು ಆಸನಗಳು ಸಿದ್ಧವಾಗಿದ್ದವು ಗಾಳಿ ಹೋಗಲು ಬೀಸಿತು ಆ ಮಂದಿರವೆಲ್ಲವೂ ದಿವ್ಯ ಪರಿಮಳದಿಂದ ತುಂಬಿತು ಮತ್ತೊಂದು ಗಳಿಗೆಯೊಳಗಾಗಿ ಪ್ರಭಾಮಂಡಲರಮಂಡಲ ಪ್ರಭಾಮಂಡಲರಂತರಾದ ದಿವ್ಯಮೂರ್ತಿಗಳು ಗೋಚರವಾದವು ರಾಜದಂಪತಿಗಳು ಸಪನಿರ್ವಾಗಿ ನಮಸ್ಕರಿಸಿ ನಮಸ್ಕಾರ ಮಾಡಿ ಅವರನ್ನೆಲ್ಲ ಆಸನದಲ್ಲಿ ಕುಳಿಸಿ ಕುಳ್ಳರಿಸಿ ಅವರಿಗೆ ಸರ್ಮ ಸಮರ್ಥನವನ್ನು ಒಪ್ಪಿಸಿದರು ಅರಸನೆ ಮಧುಳು ತಮ್ಮ ದರ್ಶನಕ್ಕಾಗಿ ಮಾನವರು ಹಗಲರುಗಳು ಶ್ರಮ ತಮ್ಮ ಪೂರ್ವಜ್ಞ ನಮ್ಮ ಪೂರ್ವಜರ ಪುಣ್ಯ ನಮ್ಮ ಪೂರ್ವಾರ್ಜಿತ ಪುಣ್ಯ ತಾವೇ ನಮಗೆ ದರ್ಶನ ಕೊಟ್ಟಿರಿ ಜೊತೆಯಲ್ಲಿದ್ದವರೆಲ್ಲರ ಅಪ್ಪಣೆಯನ್ನು ಪಡೆದು ಸುರಾಚಾರ್ಯನು ಮಾತನಾಡಿದನು ಚಕ್ರವರ್ತಿ ನೀನು ಚಂದ್ರವಂಶದ ರಾಜೇಂದ್ರನು ಚಂದ್ರನಿಂದ ಐದನೇಯವನು ನಿನ್ನ ಪುಣ್ಯಬಲದಿಂದ ಮೂರು ಲೋಕಗಳಿಗೂ ಅರ್ಹನಾಗಲು ಅರ್ಹನಾದವನು ಆದರಿಂದಲೇ ನಾವು ನಿನ್ನ ದರ್ಶನಕ್ಕೆ ಬಂದಿರುವೆವು ಬಂದ ಕೆಲಸವಿರಲಿ ನಿನ್ನ ರಾಜ್ಯವು ಚೆನ್ನಾಗಿದೆಯೇ ನಿನ್ನ ಪ್ರಜೆಗಳೆಲ್ಲರೂ ಸೌಖ್ಯದಿಂದಿರುವರೆ ನಿನ್ನ ಧರ್ಮವು ಅಧ್ಯಯನ ಆಚರಣೆಗಳಿಂದ ಪರಿವರ್ತವಾಗುತ್ತಿದೆಯೇ ನಿನ್ನ ಅರಮನೆಯವರೆಲ್ಲರೂ ಕುಶಲಿಗಳಷ್ಟೇ ನಹುಶನು ಸಂತೋಷದಿಂದ ಭಿನ್ನವಿಸಿದನು ದೇವ ನೀವು ದೇವತೆಗಳು ಸೂತ್ರಧಾರರು ನೀವು ಸೂತ್ರವನ್ನೆಳೆದಂತ ಕುಣಿಯುವ ಬೊಂಬೆಗಳು ನಾವಾದರೂ ಅಹಂಕಾರದಿಂದ ನಾವು ನಾವು ಎಂದು ಎದೆ ತಟ್ಟುಕೊಳ್ಳುವೆವು ತಮ್ಮ ಕೃಪೆಯಿಂದ ಧರ್ಮಾರಾಧನವು ಕ್ರಮವಾಗಿದೆ ರಾಜ್ಯ ಸೂತ್ರಗಳು ಭದ್ರವಾಗಿವೆ ಪ್ರಜೆಗಳೆಲ್ಲರೂ ಸುಖಿಗಳಾಗಿ ವರ್ಧಿಷ್ಣುಗಳಾಗಿದ್ದಾರೆ ನಾನು ಸಕುಟುಂಬನಾಗಿ ಸಪರಿ ಸಪರಿವಾರನಾಗಿ ಕ್ಷೇಮವಾಗಿದ್ದೇನೆ ದೇವಗುರು ಒಂದು ಗಳಿಗೆ ತಡೆದು ನೀನು ಹೇಳುವುದಕ್ಕೆ ತಮ್ಮೆಲ್ಲರ ಸಮ್ಮತಿಯುಂಟೆ ಎಂದು ಕೇಳುತ್ತಿರುವಂತೆ ದೇವಗುರು ಒಂದು ಗಳಿಗೆ ತಡೆದು ನೀವು ಹೇಳುವುದಕ್ಕೆ ತಮ್ಮೆಲ್ಲರ ಸಮ್ಮತಿಯುಂಟೆ ಎಂದು ಕೇಳುವವನಂತೆ ತನ್ನ ಜೊತೆಯಲ್ಲಿರುವವರ ಮುಖವನ್ನು ನೋಡಿ ಹೇಳಿದನು ಅರು ನಾವು ನಿನ್ನ ಬಳಿಗೆ ವಿಚಿತ್ರವಾದ ಪ್ರಾರ್ಥನೆಯೊಂದನ್ನು ಮಾಡಿಕೊಳ್ಳಲು ಬಂದಿದ್ದೇವೆ ನೀನು ಅನುಕೂಲ ಅನುಕೂಲನಾಗಿ ಅದನ್ನು ಒಪ್ಪಿಸಿಕೊಳ್ಳಬೇಕು ನಹುಶನು ಸಣ್ಣಗೆ ನಕ್ಕು ಹೇಳಿದನು ದೇವ ಆ ಪ್ರಾರ್ಥನೆಯಾದರೂ ಎಂತದ್ದು ಸಾಮಾನ್ಯವಾಗಿ ತಾವು ಹೇಳುವುದು ನಾವು ಕೇಳುವುದು ಆಗಿರೋದು ನಮ್ಮನ್ನು ಕೇಳಿ ನಾವು ಅನುಕೂಲವಾಗಿ ನಡೆಸಿಕೊಡಬೇಕಾದ ಆ ಮಹಾತ್ಕಾರ್ಯವಾದರೂ ಏನು ಮಧ್ಯಮಲೋಕ ಚಕ್ರವರ್ತಿ ಈಗ ಕಾರಣಾಂತರಗಳಿಂದ ಇಂದ್ರ ಶೂನ್ಯವಾಗಿರುವುದು ಅದನ್ನು ನೀನು ಅಲಂಕರಿಸಬೇಕೆಂದು ಕೇಳಲು ನಾವು ಬಂದಿರಬೇಕು ಇವರು ಋಷಿಗಣದ ಪ್ರತಿನಿಧಿಗಳು ಇವರು ಪಿತೃಗಣದ ಪ್ರತಿನಿಧಿಗಳು ಇದನ್ನು ದೇವಾಗ್ರ ಗಣ್ಯರಲ್ಲಿ ಒಬ್ಬನಾದ ಜಾತವೇಧನು ನನ್ನಂತೂ ಬಲ್ಲೆ ನೌಶನು ಪತ್ನಿಯ ಮುಖವನ್ನು ನೋಡಿ ಆ ನೋಟದಲ್ಲಿ ಬೆಳಗಿನಿಂದ ಕನಸು ನಿಜವಾಯ್ತಲ್ಲ ಎಂಬ ಭರ್ತವಿತ್ತು ಗಂಭೀರವಾಗಿ ಕೇಳಿದನು ಈ ಅರ್ಥದಲ್ಲಿ ನಾವು ಸ್ವತಂತ್ರರು ಅಥವಾ ತಾವು ಹೇಳದಂತೆ ಕೇಳಬೇಕು ಕೇಳಲೇಬೇಕೋ ಈ ಅರ್ಥದಲ್ಲಿ ನೀನು ಸ್ವತಂತ್ರನು ಸಂತೋಷ ತಾವು ಇಂದ್ರ ಪದವಿ ಶೂನ್ಯವಾಗಿದೆ ಎಂದಿರಿ ನಾವು ಮಧ್ಯಮ ಲೋಕದವರು ನಮಗೆ ಏನೂ ತಿಳಿಯದು ಆದ್ದರಿಂದ ಕೇಳುವೆನು ಆ ವಿಚಾರವನ್ನು ವಿಸ್ತಾರವಾಗಿ ಕೇಳಬಹುದೇ ಬೃಹಸ್ಪತಿಯು ನಡೆದುದನ್ನೆಲ್ಲ ಹೇಳಿ ಮೃತ್ರಿ ಇಂದ್ರನು ದೇವಲೋಕವನ್ನು ಬಿಡಬೇಕಾಯಿತು ಎಂದು ಹೇಳಿದನು ಹಾಗೆ ಇಂದ್ರನಾಗುವವನಿಗೆ ಅವನು ಅಪೇಕ್ಷಿಸ ಅಪೇಕ್ಷಿಸುವುದನ್ನು ತೊಡುವುದಾಗಿಯೂ ಹೇಳಿದನು ಬಹುಶಃನು ಸಾವಧಾನವಾಗಿ ಯೋಚಿಸಿ ಹೇಳಿದನು ಬಂದಿರುವ ತಾವೆಲ್ಲರೂ ತಾವೆಲ್ಲರೂ ಪೂಜ್ಯರು ನನಗಿಂತ ದೊಡ್ಡವರು ಆದ್ದರಿಂದ ನಾನು ಹೇಳುವುದನ್ನು ತಾವು ಸಾ ಸಾವಧಾನವಾಗಿ ಪರ್ಯಾಲೋಚಿಸಬೇಕು ನಾವು ಮನುಷ್ಯವರ್ಗದವರು ದೇವ ಋಷಿ ಪಿತೃಗಣಗಳಿಗಿಂತ ಕೀಡಾದವರು ತಮ್ಮ ನಾವು ತಮ್ಮ ಮೇಲಿನ ಅಧಿಕಾರವನ್ನು ವಹಿಸಿಕೊಳ್ಳುವುದೆಂದು ನಾವು ನಮಗೆ ವರ್ಪ್ರಧಾನ ಮಾಡುವವರು ತಮ್ಮನ್ನು ಕಂಡರೆ ನಾವು ಅಂಜುವೆವು ತಾವು ಅನುಗ್ರಾಹಕರು ನಾವು ಅನುಗ್ರಾಹ್ಯರು ಹೀಗಿರುವಲ್ಲಿ ನಾವು ತಮ್ಮ ಮೇಲೆ ಅಧಿಕಾರವನ್ನು ಚಲಾಯಿಸಲು ಸಾಧ್ಯವೇ ತಾವೇ ಯೋಚಿಸಿ ನೋಡಿ ದೇವಋಷಿ ಪಿತೃಗಳು ಒಬ್ಬರನ್ನೊಬ್ಬರನ್ನು ನೋಡಿಕೊಂಡರು ಮಹುಷನು ಹೇಳುವ ಹೇಳುವುದು ಸರಿ ಏನು ಮಾಡುವುದು ಪಿತೃಗಣನದ ಪ್ರತಿನಿಧಿಯೂ ಹೇಳಿದನು ಹೇಳಿದನು ಮಾನವೇಂದ್ರ ನೀನು ಹೇಳುವುದು ಸರಿ ಪ್ರತಿಯೊಂದು ಜಂತುವೆಗೂ ಅದರದರ ಅಧಿಕಾರ ವ್ಯಾಪ್ತಿಯಷ್ಟು ಎಂದು ಮಿತಿ ಇರುವುದು ಮಿತಿಯ ಎರಡ ಎರಡು ಕೊನೆಗಳಲ್ಲಿ ಒಂದು ಕನಿಷ್ಠಾವಧಿ ಇನ್ನೊಂದು ಪರಮಾವಧಿ ಅದು ಸಹಜವಾದುದು ಅದಕ್ಕೆ ಯಾರೇನು ಮಾಡುವುದು ತಾವು ನನಗಿಂತ ಶ್ರೇಷ್ಠರು ಎಂಬುದನ್ನು ಸಮಸ್ಯೆಯನ್ನು ಸರಿಯಾಗಿ ನಿರ್ವಚಿ ನಿರ್ವಚಿಸಿ ತೋರಿಸಿಕೊಡಿರಿ ನಾನು ಹೇಳುವುದು ಅದೇ ನಮ್ಮ ಪರಮಾವಧಿಯ ಮಿತಿಯಲ್ಲಿ ತಾವು ಸೇವೆ ಸೇರಿದವರಲ್ಲ ಆದ್ದರಿಂದ ಅಧಿಕಾರವೂ ಸಾಧ್ಯವಲ್ಲ ಮತ್ತೆ ಸುರಾಚಾರ್ಯನು ಹೇಳಿದನು ಚಕ್ರವರ್ತಿ ನಿನ್ನ ಆಕ್ಷೇಪಣೆಯು ಸಾಧುವಾದು ಯಾವ ಪ್ರಾಣಿಯು ಇತಿಮಿತಿಯನ್ನು ಬೇಕಾದರೂ ಪಿತೃಗಳು ಬದಲಾಯಿಸಬಲ್ಲರು ಯಾವ ಪ್ರಾಣಿಯ ಇತಿಮಿತಿಗಳನ್ನು ಬೇಕಾದರೂ ಪಿತೃಗಳು ಬದಲಾಯಿಸಬಲ್ಲರು ಪಿತೃಗಳು ನಿನ್ನ ಮಾನವತ್ವವನ್ನು ತೆಗೆದು ಅಲ್ಲಿ ದೇವತ್ವವನ್ನು ಸ್ಥಾಪಿಸುವವರು ದೇವತ್ವವನ್ನು ಪಡೆದನೆನ್ನುವುದು ನನಗೆ ಹೇಗೆ ತಿಳಿಯುವುದು ನಿನ್ನ ಅಧಿಕಾರದಿಂದ ಮತ್ತು ಆನಂದ ಭೋಗದಿಂದ ಎಂದರೆ ಕಣ್ಣಿಗೆ ಬಿದ್ದವರು ತಾವಾಗಿ ನಿನಗೆ ಹೆದರುವರು ಅದು ಅಧಿಕಾರ ಲಕ್ಷಣ ಎರಡನೆಯದು ನಿನ್ನ ಆನಂದಾನುಭವ ಶಕ್ತಿಯು ಬದಲಾಗುವುದು ಅದೇ ಜಂತವನ್ನು ಅಳೆಯುವ ಶಕ್ತಿಯು ಮನುಷ್ಯನಾಗಿ ಸಮ್ರಾಟನಾಗಿ ಬಲಿಷ್ಠನಾಗಿ ಯವಿಷ್ಠನಾಗಿ ಸರ್ವ ಸಂಪನ್ನನಾಗಿರುವವನು ಅನುಭವಿಸುವ ಆನಂದವು ಮಾನದಂಡವು ಆನಂದವು ಅಂತಃಕರಣದಲ್ಲಿ ತೋರುವ ವಿಶೇಷ ವೃತ್ತಿಯು ನಾವು ಆನಂದಾನುಭವ ಶಕ್ತಿಯನ್ನು ಬೆಳೆಸುವವು ಆ ಅಂತಃಕರಣವು ಆನಂದವನ್ನು ಅಷ್ಟರವರೆಗೆ ಪ್ರಕಟಿಸಬಲ್ಲದು ಎಂದು ಆದ್ದರಿಂದ ಮಾನವೇಂದ್ರ ನಿನ್ನ ಕರ್ಮಕಲಾಪಗಳಿಂದ ಯಜ್ಞ ಯಜ್ಞ ಯಾಜಿಗಳಿಂದ ಇಷ್ಟಾಪೂರ್ತ ಕರ್ಮಗಳಿಂದ ನೀನು ಹೊಂದಿರುವ ಪರಮಾನಂದ ಪರಮವಾದ ಪರಮವಾದ ಆನಂದವೆಷ್ಟು ಬಲ್ಲೆಯಾ ನೀನು ಯಾವುದೋ ಒಂದು ದೇವತೆಯಲ್ಲಿ ನಿನ್ನ ಕರ್ಮಾನುಷ್ಠಾನ ಬಲದಿಂದ ನೀನು ವಿದ್ಯಾಪ್ರಭಾವದಿಂದ ಅಪ್ಯಾಯನಾಗುವೆ ಆಗ ಆ ದೇವತೆಯ ಆನಂದವನ್ನು ಪಡೆಯುವೆ ಅದು ದೇವಾನಂದವು ನೀನು ನಾವು ಹೇಳುವಂತೆ ಇಂದನಾಗುವುದಾದರೆ ಆ ದೇವಾನಂದದ ಮುನ್ನೂರರಷ್ಟು ಆನಂದವನ್ನು ಪಡೆಯುವೆ ಈಗ ಇಲ್ಲಿರುವ ನಮ್ಮಲ್ಲಿ ಪಿತೃಗಳು ನಿನ್ನ ಆನಂದ ಆನಂದಾನುಭವ ಶಕ್ತಿಯನ್ನು ಕೊಡುವರು ಎಂದರೆ ನಿನ್ನ ಯೋನಿಯನ್ನು ಬದಲಾಯಿಸುವರು ಯೋನಿ ಒಂದು ಅಚ್ಚು ಅಚ್ಚಿಗೆ ಆಳ ಉದ್ದ ಅಗಲಗಳ ಮೇಲೆಲ್ಲವೇ ಅದರ ಪ್ರಮಾಣವು ಹಾಗೆ ಮನುಷ್ಯ ಯೋನಿಯಾದ ನಿನ್ನನ್ನು ದೇವ ಯೋನಿಯನ್ನಾಗಿ ಮಾಡುವರು ಆ ಪ್ರಮಾನದ ಆನಂದವನ್ನು ಪಡೆಯುವುದಕ್ಕೆ ಬೇಕಾದ ಜ್ಞಾನವನ್ನು ಋಷಿಗಳು ಕೊಡುವರು ಅಂದರೆ ಈಗ ಪ್ರತಿಯೊಂದು ಪ್ರಾಣಿಯು ನಿದ್ದೆಯಲ್ಲಿ ಆನಂದದ ಪರಕಾಷ್ಠತೆಯನ್ನು ಪಡೆಯುವುದು ಆದರೆ ಆಗ ಅದು ಆನಂದ ಎಂದು ತಿಳಿಯುವ ಜ್ಞಾನವಿರುವುದಿಲ್ಲ ಅಲ್ಲಿ ಪಡೆಯುವ ಆನಂದವು ಆನಂದವೇ ಎಂದು ತಿಳಿಯುವುದೇ ಆ ಜ್ಞಾನವು ನಾವು ದೇವತೆಗಳು ಆ ಆನಂದವನ್ನು ಕೊಡುವೆವು ಹೀಗೆ ಅಧಿಕಾರ ಆನಂದ ಎರಡನ್ನೂ ನಾವು ಕೊಟ್ಟು ನಿನ್ನನ್ನು ಇಂದ್ರನನ್ನಾಗಿ ಮಾಡುವೆವು ನಹುಶನು ಎಲ್ಲವನ್ನೂ ಸಾವಧಾನವಾಗಿ ಕೇಳಿ ವಿನಯದಿಂದ ಕೈಮುಗಿದು ಹೇಳಿದನು ದೇವ ತಾವು ಹೇಳುತ್ತಿರುವಾಗ ಬೇರವೇನಾದರೂ ಸಾಧ್ಯವಿಲ್ಲ ಅಲ್ಲದೆ ಮನುಷ್ಯ ಲೋಕದಲ್ಲಿ ನ್ಯಾಯವಾಗಿ ರಾಜ್ಯಭಾರ ಮಾಡಿದವರಿಗೆ ಇಂದ್ರ ಸಿಂಹಾಸನದಲ್ಲಿ ಅರ್ಧ ಸಿಕ್ಕುವುದು ಎಂದು ಬಲ್ಲವರು ಹೇಳುತ್ತಾರೆ ತಾವು ಇಂದುತ್ವವನ್ನೇ ಕೊಡುವೆವು ಎನ್ನುವ ಆಗಲಿ ಆದರೆ ನನ್ನ ಪ್ರಾರ್ಥನೆಯನ್ನು ಮನಸ್ಸುವರ ನಾನು ಎರಡು ನಿಬಂಧಗಳನ್ನು ತಮ್ಮ ಮುಂದಿಡಬಹುದೇ ದೇವಗುರುವು ಆಗಬಹುದು ಎಂದನು ನಹುಶನು ಹೇಳಿದನು ಅಲ್ಲಿಯೂ ವಿರಾಜದೇವಿಯು ವಿರಜಾದೇವಿಯು ನನ್ನ ಪತ್ನಿಯಾಗಿದ್ದು ಈಗ ಇಲ್ಲಿ ಅರಮನೆಯಲ್ಲಿ ನಾವು ನಡೆಸುವ ಧರ್ಮಗಳನ್ನು ದಿನವೂ ನಡೆಸುತ್ತಿರಲು ಅನುಕೂಲವಿರಬೇಕು ಎಂಬುದೊಂದು ಜೊತೆಗೆ ಅಲ್ಲಿ ನಾನು ಏನು ಕೇಳಿದರೂ ಅದನ್ನು ರಹಸ್ಯವೆನ್ನದೇ ನನಗೆ ಹೇಳಬೇಕು ಅದು ಎರಡನೆಯದು ಈ ಎರಡು ನಿಯಮಗಳನ್ನು ತಾವು ಒಪ್ಪಿಕೊಳ್ಳಬೇಕು ಈ ಎರಡು ನಿಯಮಗಳನ್ನು ಒಪ್ಪಿಕೊಳ್ಳಲೇಬೇಕೇ ಹಾಗೆಂದು ನಾನು ತಮ್ಮನ್ನು ಪ್ರಾರ್ಥಿಸುವೆನು ಯೋಚಿಸಿ ನೋಡು ಒಪ್ಪಿಕೊಂಡುದರಿಂದ ನಮಗೆ ಹಾನಿ ಇಲ್ಲ ಹಾಗಾದರೆ ಒಪ್ಪಿಕೊಳ್ಳಬಹುದಲ್ಲ ಒಪ್ಪಿಕೊಂಡಿರುವೆವು ಇವೆರಡರಿಂದ ಆಗುವ ಹಾನಿಗೆ ನಾವು ಹೊಣೆಯಲ್ಲ ನೀನೇ ಹೊಣೆ ಆಗಬಹುದು ದೇವ ನಾನು ಹೊಣೆಯನ್ನು ಒಪ್ಪಿಕೊಳ್ಳವೆನು ಆ ಹೊಣೆಯಲ್ಲಿ ಏನು ವಿಷಯವಿದೆ ಎಂದು ತಿಳಿಯಲಿಲ್ಲ ಅಪ್ಪಣೆಯಾಗಬೇಕು ನೀನು ಹಿಂದುತ್ವವನ್ನು ಒಪ್ಪಿಕೊಂಡಿರುವೆ ತಾನೇ ಹೌದು ಒಪ್ಪಿಕೊಂಡಿರುವೆನು ಸರಿ ಹಾಗಾದರೆ ಹೇಳುವೆನು ನೀನು ಧರ್ಮ ಮಾಡುತ್ತಿರಬೇಕು ಎಂದೇ ಅದರರ್ಥವೇನಾಯಿತು ಬಲ್ಲಯ್ಯ ನಾನು ಇಂದನಾದರೂ ಮನುಷ್ಯಧರ್ಮವನ್ನು ಬಿಡುವುದಿಲ್ಲ ಎಂದಾಯಿತು ಎಂದರೆ ಮನುಷ್ಯರು ಮತ್ತೆ ಮರ್ತಿಯರು ಎಂದರೆ ಮರಣ ಧರ್ಮವುಳ್ಳುವವರು ನೀನು ಆ ಧರ್ಮವನ್ನು ಒಪ್ಪಿಕೊಂಡಂತಾಯಿತು ನಾವು ನಿನ್ನನ್ನು ಅಜರ ಅಮರ ಧರ್ಮಿಯಾಗಿ ಮಾಡಿಕೊಂಡಿ ಮಾಡಬೇಕೆಂದಿದ್ದೆವು ನೀನು ಒಂದನ್ನು ಒಪ್ಪಿಕೊಂಡು ಇನ್ನೊಂದು ಬೇಡವೆಂದು ಹಾಗಾಯಿತು ನಹುಶಃನು ಅದನ್ನು ಕೇಳಿ ನಿಟ್ಟು ಸಿಗಿರಿಬಿಟ್ಟನು ದಂಪತಿಗಳು ಒಬ್ಬರ ಮುಖವನ್ನು ಒಬ್ಬರು ನೋಡಿಕೊಂಡು ಒಂದು ವಿಷಾದಪಟ್ಟರು ನಿಟ್ಟು ಸಿಗುಬಿಟ್ಟರು ನಹುಶನು ಕೇಳಿದನು ಇನ್ನೊಂದು ಅದೇ ದೇವಲೋಕದಲ್ಲಿ ಇಂದನಾದ ನಿನಗೆ ತಿಳಿಯದ ರಹಸ್ಯಗಳಿದ್ದವು ಆದರೆ ಈಗ ನೀವು ಚಾಪಲ್ಯದಿಂದ ದೇವರ ರಹಸ್ಯಗಳನ್ನು ತಿಳಿಯಬೇಕೆಂಬ ಕುತೂಹಲವನ್ನು ಪ್ರಕಟಿಸಿದೆ ಅದರ ಫಲವಾಗಿ ನೀನು ನಿನಗೆಟುಕದ ರಹಸ್ಯವನ್ನು ತಿಳಿಯುವುದು ಯತ್ನಿಸಿವೆ ರಹಸ್ಯವು ತಿಳಿದು ತಿಳಿದರೆ ವರ ನೀನಾಗಿ ಭೇದಿಸಿದರೆ ನೀನಾಗಿ ನಿನಗಾಗಿ ಭೇದಿಸಿದರೆ ಶಾಪ ಆದ್ದರಿಂದ ಏನು ಬೇಕಾದರೂ ಆಗಬಹುದು ನಹುಶನು ಅದಕ್ಕಾಗಿ ಅಷ್ಟು ವಿಷಾದ ಪಡಲಿಲ್ಲ ಆಗಲೇ ಅದು ನನ್ನ ಕೈಯಲ್ಲಿದೆ ಹೆಚ್ಚು ಕುತೂಹಲ ಪಡೆದಿದ್ದರೆ ಆಯಿತು ಎಂದುಕೊಂಡನು ದೀವಾಚಾರ್ಯಾದಿಗಳು ನಹುಶನನ್ನು ಪತ್ನಿ ಸಮೇತನಾಗಿ ದೇವಲೋಕಕ್ಕೆ ಕರೆದುಕೊಂಡು ಹೋಗಿ ಇಂದ್ರಪಟ್ಟಾಭಿಷೇಕ ಮಾಡಿದರು ಮಾನವೇಂದನು ಮಹೇಂದ್ರನಾದನು